ಬಿಸ್ಮಿಲ್ಲಾಯು ರೋಹಿ ಪರಮದಯ್ಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಅಲಿಖಲ್ಲ ಅಲಿಫಿಲೀ ಇವು ದೇವಗ್ರಂಥದ ಸೂಕ್ತಗಳು ನಿಮ್ಮ ಪ್ರಭುವಿನ ಕಡೆಯಿಂದ ನಿಮಗೆ ಅವತೀರ್ಣಗೊಳಿಸಲ್ಪಟ್ಟುದಿಲ್ಲವೂ ಪರಮಸತ್ಯ ಆದರೆ ನಿಮ್ಮ ಜನಾಂಗದ ಹೆಚ್ಚಿನವರು ವಿಶ್ವಾಸವಿಧಿಸುತ್ತಿಲ್ಲ ೂ ಆಕಾಶಗಳನ್ನು ನಿಮಗೆ ತೋರುವಂತಹ ಆಧಾರಗಳೇನು ಇಲ್ಲದೆಯೇ ನಿಲ್ಲಿಸಿದವನು ಅಲ್ಲಾಹನೇ ಆಗಿರುತ್ತಾನೆ ಅನಂತರ ಅವನು ವಿಶ್ವ ಸಿಂಹಾಸನಾರೂಢನಾದನು ಮತ್ತು ಅವನು ಸೂರ್ಯನನ್ನು ಚಂದ್ರನನ್ನು ಒಂದು ನಿಯಮಕ್ಕೊಳಪಡಿಸಿದನು ಈ ಸಂಪೂರ್ಣ ವ್ಯವಸ್ಥೆಯ ಪ್ರತಿಯೊಂದು ವಸ್ತುವು ಒಂದು ನಿರ್ದಿಷ್ಟ ಕಾಲದವರೆಗೆ ನಡೆಯುತ್ತಿರುತ್ತದೆ ಇವೆಲ್ಲ ಕಾರ್ಯಗಳನ್ನು ಅವನೇ ನಿಯಂತ್ರಿಸುತ್ತಿದ್ದಾನೆ ನೀವು ನಿಮ್ಮ ಪ್ರಭುವನ್ನು ಬೇಟಿಯಾಗಲಿರುವ ಬಗ್ಗೆ ದೃಢ ನಂಬಿಕೆ ತಾಳಲಿಕ್ಕಾಗಿ ಅವನು ದೃಷ್ಟಾಂತಗಳನ್ನು ಸುಸ್ಪಷ್ಟವಾಗಿ ವಿವರಿಸುತ್ತಾನೆಜಲ್ ಈ ಭೂಮಿಯನ್ನು ವಿಸ್ತರಿಸಿದವನು ಇದರಲ್ಲಿ ಪರ್ವತಗಳ ಗೂಟಗಳನ್ನು ನಾಟಿದವನು ನದಿಗಳನ್ನು ಹರಿಸಿದವನು ಅವನೇ ಅವನೇ ಪ್ರತಿಯೊಂದು ವಿಧದ ಫಲಗಳ ಜೋಡಿಗಳನ್ನು ಸೃಷ್ಟಿಸಿದನು ಮತ್ತು ಅವನೇ ಹಗಲಿನ ಮೇಲೆ ಇರುಳನ್ನು ಆಚ್ಛಾದಿಸುತ್ತಾನೆ ನಿಶ್ಚಯವಾಗಿಯೂ ಆಲೋಚಿಸುವವರಿಗೆ ಇವುಗಳಲ್ಲೆಲ್ಲ ಅನೇಕ ದೃಷ್ಟಾಂತಗಳಿವೆ ವಕೀಲೋಜನ್ನೋರೋ ಸಿಂವೈರು ಸಿಂ صِنْوَانٌ وَغَيْرُ صِنْوَانٍ وَاحِدٍ وَنُفَضِّلُ بَعْضَهَا بَعْضٍ فِي فِي إِنَّ ಭೂಮಿಯಲ್ಲಿ ಒಂದಕ್ಕೊಂದು ತಾಗಿಕೊಂಡಿರುವ ಬೇರೆ ಬೇರೆ ಭೂಭಾಗಗಳಿವೆ ದ್ರಾಕ್ಷ ತೋಟಗಳಿವೆ ಹೊಲಗಳಿವೆ ಖರ್ಜೂರದ ಮರಗಳೂ ಇದ್ದು ಅವುಗಳಲ್ಲಿ ಕೆಲವು ಒಂದೇ ಕಾಂಡದಿಂದ ಮೇಲೆದ್ದು ಕವಲೊಡೆಯದವುಗಳು ಇನ್ನು ಕೆಲವು ಕವಲೊಡೆದವುಗಳೂ ಇವೆ ಇವೆಲ್ಲವುಗಳು ಒಂದೇ ನೀರಿನಿಂದ ತೋಯಿಸಲ್ಪಡುತ್ತವೆ ಆದರೆ ನಾವು ರುಚಿಯಲ್ಲಿ ಕೆಲವನ್ನು ಮೇಲ್ತರದ್ದಾಗಿಯೂ ಇನ್ನು ಕೆಲವನ್ನು ಕೀಳ್ತರದ್ದಾಗಿಯೂ ಮಾಡಿಬಿಡುತ್ತೇವೆ ಇವೆಲ್ಲವುಗಳಲ್ಲಿಯೂ ವಿವೇಕಮತಿಗಳಿಗೆ ಅನೇಕ ದೃಷ್ಟಾಂತಗಳಿವೆ سَعَجَبَ سَعَجَبٌ قَوْلُهُمْ أَإِذَا كُنَّا تُرَابًا أَنَّمَا فِي خَلْقٍ جَدِيدٍ أُولَئِكَ الَّذِينَ كَفَرُوا بِرَبِّهِمْ وَأُولَئِكَ الْأَغْلَالُ فِي أَعْنَاقِهِمْ وَأُولَئِكَ أَصْحَابُ النَّارِ هُمْ فِيهَا خَالِدُونَ <تصفيق> ನಾವು ಸತ್ತು ಮಣ್ಣಾಗಿ ಹೋದ ಬಳಿಕ ಪುನರಪಿ ಸೃಷ್ಟಿಸಲ್ಪಡುವೆವೋ ಎಂದು ಪ್ರಶ್ನಿಸುವವರ ಮಾತು ಆಶ್ಚರ್ಯ ಪಡತಕ್ಕದ್ದೇ ಆಗಿದೆ ಇವರು ತಮ್ಮ ಪ್ರಭುವನ್ನು ನಿಷೇಧಿಸಿದವರು ಇವರು ಕೊರಳಲ್ಲಿ ಕೋಳಬಿದ್ದವರು ಇವರೇ ನರಕದವರು ಮತ್ತು ನರಕದಲ್ಲಿ ಸದಾ ಉಳಿಯುವವರು ಇವರು ಒಳಿತಿಗಿಂತ ಮೊದಲು ಕೆಡುಕಿಗಾಗಿ ಆತುರ ಪಡುತ್ತಿದ್ದಾರೆ ಇವರಿಗಿಂತ ಮುಂಚೆ ಈ ರೀತಿ ನಡೆದವರ ಮೇಲೆ ಅಲ್ಲಾಹನ ಯಾತನೆಯ ಬೋಧಪ್ರದವಾದ ದೃಷ್ಟಾಂತಗಳು ಗತಿಸಿ ಹೋಗಿವೆ ವಾಸ್ತವದಲ್ಲಿ ನಿನ್ನ ಪ್ರಭು ಜನರ ಅತಿರೇಕಗಳನ್ನು ಲೆಕ್ಕಿಸದೆ ಕ್ಷಮಾದಾನ ಮಾಡುವವನು ಮತ್ತು ನಿನ್ನ ಪ್ರಭು ಘೋರ ಶಿಕ್ಷೆಗೆ ಗುರಿಪಡಿಸುವವನು ಎಂಬುದು ಪರಮಾರ್ಥು ನಿಮ್ಮನ್ನು ನಿಷೇಧಿಸಿದವರು ಈ ವ್ಯಕ್ತಿಯ ಮೇಲೆ ಇವನ ಪ್ರಭುವಿನ ಕಡೆಯಿಂದ ಯಾವುದಾದರೊಂದು ನಿದರ್ಶನ ಬೇಕೆ ಇಳಿದಿಲ್ಲ ಎಂದು ಕೇಳುತ್ತಾರೆ ನೀವಂತೂ ಕೇವಲ ಎಚ್ಚರಿಕೆ ಕೊಡುವವರಾಗಿರುತ್ತೀರಿ ಮತ್ತು ಪ್ರತಿಯೊಂದು ಜನಾಂಗಕ್ಕೂ ಓರ್ವ ಮಾರ್ಗದರ್ಶಕನಿದ್ದಾನೆ ಅಲ್ಲಾಹು ಪ್ರತಿಯೋರ್ವ ಗರ್ಭಿಣಿಯ ಗರ್ಭವನ್ನು ಅರಿತಿರುತ್ತಾನೆ ಅದರಲ್ಲಾಗುವ ವೃದ್ಧಿ ಕ್ಷಯಗಳನ್ನು ಅರಿತಿರುತ್ತಾನೆ ಮತ್ತು ಪ್ರತಿಯೊಂದು ವಸ್ತುವಿಗೂ ಅವನಲ್ಲೊಂದು ಪ್ರಮಾಣ ನಿಶ್ಚಯವಾಗಿರುತ್ತದೆ ಅವನು ಎಲ್ಲ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷಗಳ ಜ್ಞಾನಿ ಅವನು ಅತಿ ಮಹಾನನು ಮತ್ತು ಚಿರೋನ್ನತನು ನಿಮ್ಮಲ್ಲಾರಾದರೂ ಸ್ವರವೆತ್ತಿ ಮಾತಾಡಲಿ ಅಥವಾ ಮೆಲುದನಿಯಿಂದ ಮಾತಾಡಲಿ ನಿಶಾಂಧಕಾರದಲ್ಲಿ ಅಡಗಿರಲಿ ಯಾ ಹಗಲಿನ ಬೆಳಕಿನಲ್ಲಿ ಚಲಿಸುತ್ತಿರಲಿ ಅವನ ಮಟ್ಟಿಗೆ ಎಲ್ಲವೂ ಸರಿಸಮಾನ Well people, ೂ ಚಲಮರೊದ ವಲ ಹುಂ ಝೂ ನಿಹಿಮ್ಯೂ ಅವನಿಂದ ನೇಮಕಗೊಂಡ ಕಾವಲುಗಾರರು ಪ್ರತಿಯೊಬ್ಬನ ಮುಂದೆಯೂ ಹಿಂದೆಯೂ ಇದ್ದಾರೆ ಅವರು ಅಲ್ಲಾಹನ ಅಪ್ಪಣೆಯಿಂದ ಅವನ ಮೇಲ್ವಿಚಾರಣೆ ನಡೆಸುತ್ತಿರುತ್ತಾರೆ ವಾಸ್ತವದಲ್ಲಿ ಒಂದು ಜನಾಂಗವು ಸ್ವತಃ ತಾನೇ ತನ್ನ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವವರೆಗೂ ಅಲ್ಲಾಹು ಅದರ ಸ್ಥಿತಿಯನ್ನು ಬದಲಾಯಿಸುವುದಿಲ್ಲ ಅಲ್ಲಾಹು ಯಾವುದಾದರೊಂದು ಜನಾಂಗಕ್ಕೆ ಕೇಡುಂಟು ಮಾಡುವ ನಿರ್ಧಾರ ಕೈಗೊಂಡರೆ ಅದನ್ನು ಯಾರಿಂದಲೂ ತಡೆಯಲಾಗದು ಮತ್ತು ಇಂತಹ ಜನಾಂಗಕ್ಕೆ ಅಲ್ಲಾಹನ ಎದುರಾಗಿ ಯಾವ ಸಹಾಯಕನೂ ಸಿಗಲಾರನು ನಿಮ್ಮ ಮುಂದೆ ಮಿಂಚುಗಳನ್ನು ಮಿಂಚಿಸುವವನು ಅವನೇ ಅವುಗಳನ್ನು ಕಂಡು ನಿಮಗೆ ಅಂಜಿಕೆಯೂ ಆಸೆಯೂ ಜಲಭರಿತವಾದ ಮೇಘಗಳನ್ನು ಮೇಲೇರಿಸುವವನು ಅವನೇ ವಯೋಸಬ್ಲ ಕಿಲ್ ವಹು ವಶಧಿ ದುಲ್ಮಿಹಾ ಮೋಡಗಳ ಗರ್ಜನೆಯು ಅವನ ಸ್ತೋತ್ರದೊಂದಿಗೆ ಅವನ ಕೀರ್ತನೆ ಮಾಡುತ್ತದೆ ಮತ್ತು ದೇವಚರರು ಅವನ ಭೀತಿಯಿಂದ ನಡುಗುತ್ತ ಅವನ ಕೀರ್ತನೆ ಮಾಡುತ್ತಾರೆ ಅವನು ಸಿಡಿಲುಗಳನ್ನು ಕಳುಹಿಸುತ್ತಾನೆ ಮತ್ತು ಅನೇಕ ವೇಳೆ ಜನರು ಅಲ್ಲಾಹನ ವಿಷಯದಲ್ಲಿ ಜಗಳವಾಡುತ್ತಿರುವಾಗಲೇ ಅವುಗಳನ್ನು ತನಗಿಷ್ಟ ಬಂದವರ ಮೇಲೆ ಎರಗಿಸಿ ಬಿಡುತ್ತಾನೆ ವಾಸ್ತವದಲ್ಲಿ ಅವನು ಅತ್ಯಂತ ಪ್ರಬಲನು ಅವನನ್ನು ಮಾತ್ರ ಪ್ರಾರ್ಥಿಸುವುದೇ ಸರಿ ಅವನನ್ನು ಬಿಟ್ಟು ಇವರು ಮೊರೆ ಇಡುತ್ತಿರುವ ಇತರರು ಇವರ ಪ್ರಾರ್ಥನೆಗೆ ಯಾವ ಉತ್ತರವನ್ನು ಕೊಡಲಾರರು ಅವರನ್ನು ಕೂಗಿ ಕರೆಯುವುದೆಂದರೆ ಒಬ್ಬನು ನೀರಿದ್ದ ಕಡೆಗೆ ಕೈಗಳೆರಡನ್ನೂ ಚಾಚಿ ನೀನು ನನ್ನ ಬಾಯಿಗೆ ಬಾ ಎಂದು ಅದರೊಡನೆ ಪ್ರಾರ್ಥಿಸಿಕೊಂಡಂತೆ ವಸ್ತುತಃ ನೀರು ತಾನಾಗಿ ಅವನ ಬಳಿಗೆ ತಲುಪಲಾರದು ಇದೇ ರೀತಿಯಲ್ಲಿ ಸತ್ಯ ನಿಷೇಧಿಗಳ ಪ್ರಾರ್ಥನೆಗಳು ಗುರಿ ಮುಟ್ಟಲಾರವು ಆಕಾಶಗಳಲ್ಲೂ ಭೂಮಿಯಲ್ಲೂ ಇರುವ ಪ್ರತಿಯೊಂದು ವಸ್ತುವು ಇಚ್ಛಾಪೂರ್ವಕವಾಗಿಯೋ ಅನಿಚ್ಛಾಪೂರ್ವಕವಾಗಿಯೋ ಸಾಂಗ ಮಾಡುತ್ತಿರುವುದು ಅಲ್ಲಾಹನಿಗೆ ಆಗಿರುತ್ತದೆ ಮತ್ತು ಸಕಲ ವಸ್ತುಗಳ ನೆರಳುಗಳು ಬೆಳಗು ಬೈಗುಗಳಲ್ಲಿ ಅವನ ಮುಂದೆ ಬಾಗುತ್ತವೆಲ್ಲು قل افستخذتم من دونه اولياء الا يملكون لانفسهم نسعا ولا ضرا قل هل يستوي الاعمى والبصير ام هل تستوي الظلمات والنور ام جعلوا لله شركا خلقوك فخلقه فتشابه الخلق عليهم ಆಕಾಶಗಳ ಮತ್ತು ಭೂಮಿಯ ಪ್ರಭು ಯಾರೆಂದು ಇವರನ್ನು ಕೇಳಿರಿ ಹೇಳಿರಿ ಅಲ್ಲಾಹು ಹಾಗಿದ್ದರೆ ಹೇಳಿರಿ ವಸ್ತುಸ್ಥಿತಿ ಇದಾಗಿರುವಾಗ ನೀವು ಅವನನ್ನು ಬಿಟ್ಟು ಸ್ವತಃ ತಮಗೆ ಏನಾದರೂ ಲಾಭ ನಷ್ಟ ಮಾಡುವ ಅಧಿಕಾರವಿಲ್ಲದಂತಹ ನಿಮ್ಮ ರಕ್ಷಕ ಮಿತ್ರರನ್ನಾಗಿರಿಸಿಕೊಂಡಿರುತ್ತೀರಾ ಹೇಳಿರಿ ಕುರುಡನೂ ದೃಷ್ಟಿಯುಳ್ಳವನು ಸರಿಸಮಾನರೇ ಪ್ರಕಾಶವೂ ಅಂಧಕಾರಗಳೂ ಸರಿಸಮಾನವೇ ಹಾಗಿಲ್ಲದಿದ್ದರೆ ಇವರು ಮಾಡಿಕೊಂಡಿರುವ ಸಹಭಾಗಿಗಳು ಅಲ್ಲಾಹನ ಹಾಗೆಯೇ ಏನನ್ನಾದರೂ ಸೃಷ್ಟಿಸಿದ್ದುಂಟೆ ಆ ಕಾರಣದಿಂದ ಸೃಷ್ಟಿಯ ವಿಷಯವೂ ಅವರಿಗೆ ಅಸ್ಪಷ್ಟವಾಗಿಬಿಟ್ಟಿತೇ ಹೇಳಿರಿ ಸಕಲ ವಸ್ತುಗಳ ಸೃಷ್ಟಿಕರ್ತನು ಅಲ್ಲಾಹು ಮಾತ್ರ مدتو اوانو يكي کنو اجيانو آگيرو تاني انزل من السماء ما انت سالت اوديت بقدرها فاحتمل السيل زبد الرابيا ومنا يوقدون عليه في النار ارتغاء حلية او متاع زبد مثله ಕೆರಿಯಂ ಕುಲ್ ಕೆಗಳಾಹುಲ್ ಅಂಚ ಅಲ್ಲಾಹು ಆಕಾಶದಿಂದ ಮಳೆ ಸುರಿಸಿದನು ಪ್ರತಿಯೊಂದು ನದಿ ನಾಲೆ ಅದನ್ನು ತನ್ನಲ್ಲಿ ತುಂಬುವಷ್ಟು ಕೊಂಡು ಇದ್ದಿತು ತರುವಾಯ ಪ್ರವಾಹ ಪೂರವೆದ್ದಾಗ ಮೇಲ್ತಲದಲ್ಲಿ ನೊರೆಯೂ ಬಂದಿತು ಇದೇ ತರದ ನೊರೆಯು ಆಭರಣ ಹಾಗೂ ಪಾತ್ರೆಗಳನ್ನು ಮಾಡಲಿಕ್ಕಾಗಿ ಲೋಹಗಳನ್ನು ಬೆಂಕಿಯಲ್ಲಿ ಕರಗಿಸುವಾಗ ಅವುಗಳಿಂದಲೂ ಏಳುತ್ತದೆ ಈ ಉಪಮೆಯ ಮೂಲಕವೇ ಅಲ್ಲಾಹು ಸತ್ಯ ಮತ್ತು ಅಸತ್ಯಗಳನ್ನು ವಿಷದೀಕರಿಸುತ್ತಾನೆ ನೊರೆ ಆರಿಹೋಗುತ್ತದೆ ಮತ್ತು ಮಾನವನಿಗೆ ಉಪಯುಕ್ತವಾದುದು ಭೂಮಿಯಲ್ಲಿ ತಂಗಿಕೊಳ್ಳುತ್ತದೆ ಹೀಗೆ ಅಲ್ಲಾಹು ಉಪಮೆಗಳ ಮೂಲಕ ವಿಷಯವನ್ನು ವಿವರಿಸಿ ಹೇಳುತ್ತಾನೆ ಸದೌವಿಹ ತಮ್ಮ ಪ್ರಭುವಿನ ಕರೆಗೆ ಓಗೊಟ್ಟವರಿಗೆ ಉತ್ತಮ ಪ್ರತಿಫಲವಿದೆ ಅದನ್ನು ಸ್ವೀಕರಿಸದಿದ್ದವರು ಭೂಮಿಯ ಸಕಲ ಸಂಪತ್ತಿನ ವಡೆಯರಾಗಿದ್ದರು ಅಷ್ಟೇ ಇನ್ನು ಒದಗಿಸಿಕೊಂಡರೂ ಅದೆಲ್ಲವನ್ನೂ ಅಲ್ಲಾಹನ ಹಿಡಿತದಿಂದ ಪಾರಾಗಲಿಕ್ಕಾಗಿ ಪರಿಹಾರ ರೂಪದಲ್ಲಿ ಕೊಟ್ಟು ಸಿದ್ಧರಾಗುವರು ಇವರಿಂದ ಕೆಟ್ಟ ರೀತಿಯಲ್ಲಿ ಲೆಕ್ಕಾಚಾರ ಮತ್ತು ಅವರ ವಾಸಸ್ಥಾನವು ನರಕವಾಗಿರುವುದು ಅತ್ಯಂತ ನಿಕೃಷ್ಟ ಸ್ಥಾನವದು ನಿಮ್ಮ ಪ್ರಭು ನಿಮ್ಮ ಮೇಲೆ ಅವತೀರ್ಣಗೊಳಿಸಿರುವ ಈ ಗ್ರಂಥವನ್ನು ಸತ್ಯವೆಂದು ತಿಳಿಯುವವನು ಈ ಪರಮಾರ್ಥದಿಂದ ಅಂಧನಾಗಿರುವವನು ಪರಸ್ಪರ ಸಮಾನರಾಗಿರುವುದೆಂತು ವಾಸ್ತವದಲ್ಲಿ ಬುದ್ಧಿಜೀವಿಗಳೇ ಉಪದೇಶ ಸ್ವೀಕರಿಸುತ್ತಾರೆ ಅವರು ಅಲ್ಲಾಹನೊಡನೆ ಮಾಡಿದ ಕರಾರನ್ನು ಪಾಲಿಸುತ್ತಾರೆ ಕರಾರನ್ನು ಬಲಗೊಳಿಸಿಕೊಂಡ ಬಳಿಕ ಮುರಿದು ಬಿಡುವುದಿಲ್ಲ ಅಲ್ಲಾಹನು ಯಾವ ಯಾವ ಸಂಬಂಧಗಳನ್ನು ಕಾಪಾಡಲು ಆಜ್ಞೆ ಕೊಟ್ಟಿರುವನೋ ಅವುಗಳನ್ನು ಕಾಪಾಡಿಕೊಳ್ಳುತ್ತಾರೆ ತಮ್ಮ ಪ್ರಭುವನ್ನು ಭಯಪಡುತ್ತಾರೆ ಎಲ್ಲಾದರೂ ತಮ್ಮೊಡನೆ ಕೆಟ್ಟರೀತಿಯ ವಿಚಾರಣೆ ನಡೆದು ಬಿಟ್ಟೀತೋ ಎಂದು ಹೆದರುತ್ತಾರೆ ಅವರು ತಮ್ಮ ಪ್ರಭುವಿನ ಸಂಪ್ರೀತಿಗಾಗಿ ಸಹನೆಯಿಂದ ವರ್ತಿಸುತ್ತಾರೆ ನಮಾಜನ್ನು ಸಂಸ್ಥಾಪಿಸುತ್ತಾರೆ ನಾವು ನೀಡಿರುವ ಜೀವನ ಸಾಧನೆಗಳಿಂದ ಬಹಿರಂಗವಾಗಿಯೂ ರಹಸ್ಯವಾಗಿಯೂ ವ್ಯಯಿಸುತ್ತಾರೆ ಕೆಡುಕುಗಳನ್ನು ಒಳಿತುಗಳಿಂದ ನಿವಾರಿಸುತ್ತಾರೆ ಪರಲೋಕ ಗ್ರಹವು ಅವರಿಗೇ ಆಗಿರುತ್ತದೆ ಜನ್ನ ಸ್ವಾದು ಹುರೂನಿ ಹಿಂವ ದುರ್ಜಿಯುಯದು ಹುರೂನಿಲ್ಲಿ ಅರ್ಥಾತ್ ಅವರ ಶಾಶ್ವತ ನಿವಾಸವಾಗಲಿರುವ ಸ್ವರ್ಗೋದ್ಯಾನಗಳು ಸತಹ ಅವರು ಅವರ ಪೂರ್ವಿಕರ ಅವರ ಪತ್ನಿಯರ ಹಾಗೂ ಅವರ ಸಂತತಿಗಳ ಪೈಕಿ ಸಜ್ಜನರಾಗಿರುವವರು ಅವಗಳಲ್ಲಿ ಪ್ರವೇಶಿಸುವರು ಎಲ್ಲ ದಿಕ್ಕುಗಳಿಂದಲೂ ದೇವಚರರು ಅವರನ್ನು ಸ್ವಾಗತಿಸಲು ಬರುವರು ಮತ್ತು ಅವರೊಡನೆ ನಿಮಗೆ ರಕ್ಷಣೆ ಇರಲಿ ನೀವು ಭೂಲೋಕದಲ್ಲಿ ಸಹನೆಯಿಂದ ವರ್ತಿಸಿದ್ದುದರ ಫಲವಾಗಿ ಇಂದು ಇದಕ್ಕೆ ಅರ್ಹರಾಗಿರುತ್ತೀರಿ ಎಂದು ಹೇಳುವರು ಪರಲೋಕ ಗೃಹವು ಅದೆಷ್ಟು ಉತ್ತಮ ಅಲ್ಲಾಹನೊಂದಿಗೆ ಬಲವಾದ ಕರಾರನ್ನು ಮಾಡಿಕೊಂಡ ಬಳಿಕ ಮುರಿದು ಬಿಡುವವರು ಅಲ್ಲಾಹನು ಜೋಡಿಸಲು ಆಜ್ಞೆ ಕೊಟ್ಟಂತಹ ಸಂಬಂಧಗಳನ್ನು ಮುರಿಯುವವರು ಮತ್ತು ಭೂಮಿಯ ಮೇಲೆ ಗೊಂದಲ ಹಬ್ಬಿಸುತ್ತಿರುವವರು ಶಾಪಕ್ಕೆ ಅರ್ಹರು ಅವರಿಗೆ ಪರಲೋಕದಲ್ಲಿ ಅತ್ಯಂತ ಕೆಟ್ಟ ನಿವಾಸವಿದೆ ಅಲ್ಲಾಹು ತನಗಿಷ್ಟವಿದ್ದವರಿಗೆ ಜೀವನಾಧಾರವನ್ನು ವಿಫುಲಗೊಳಿಸುತ್ತಾನೆ ಮತ್ತು ತನಗಿಷ್ಟವಿದ್ದವರಿಗೆ ಪರಿಮಿತಗೊಳಿಸಿಕೊಡುತ್ತಾನೆ ಇವರು ಇಹ ಜೀವನದಲ್ಲಿ ಮಗ್ನರಾಗಿದ್ದಾರೆ ವಸ್ತುತಃ ಇಹ ಪರಲೋಕ ಜೀವನದ ಮುಂದೆ ಅತಿ ಅಲ್ಪ ಸಾಧನೆವೇ ವಿನಃ ಬೇರೆ ಅಲ್ಲ ಮೊಹಮ್ಮದ್ರವರ ಪ್ರವಾದಿತ್ವವನ್ನು ನಿರಾಕರಿಸಿದವರು ಇವನ ಮೇಲೆ ಇವನ ಪ್ರಭುವಿನ ಕಡೆಯಿಂದ ಯಾವುದಾದರೊಂದು ನಿದರ್ಶನವೇಕೆ ಅವತೀರ್ಣಗೊಳ್ಳಲಿಲ್ಲ ಎಂದು ಕೇಳುತ್ತಾರೆ ಹೇಳಿರಿ ಅಲ್ಲಾಹು ನಿಶ್ಚಯವಾಗಿಯೂ ತನಗಿಷ್ಟ ಬಂದವರನ್ನು ಪಥಭ್ರಷ್ಟಗೊಳಿಸಿ ಬಿಡುತ್ತಾನೆ ಮತ್ತು ಅವನ ಕಡೆಗೆ ವಾಲುವವರಿಗೆ ತನ್ನ ಕಡೆಗೆ ಬರುವ ದಾರಿಯನ್ನು ತೋರಿಸುತ್ತಾನೆನ ಇನ್ನು ಇಂತಹವರೇ ಈ ಪ್ರವಾದಿಯ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ ಮತ್ತು ಅವರ ಹೃದಯಗಳಿಗೆ ಅಲ್ಲಾಹನ ಸ್ಮರಣೆಯಿಂದ ಶಾಂತಿಯೊದಗುತ್ತದೆ ಕೇಳಿರಿ ಮನಃಶಾಂತಿಯೊದಗುವುದು ಅಲ್ಲಾಹನ ಸ್ಮರಣೆ ಸ್ಮರಣೆಯಿಂದಲೇ ಎಂಬುದು ಖಚಿತ ಅಲ್ಲು ಸ್ವಾನಿ ಸತ್ಯಾಹ್ವಾನವನ್ನು ಸ್ವೀಕರಿಸಿ ಸತ್ಕರ್ಮ ಬೆಸಗಿದವರು ಅದೃಷ್ಟಶಾಲಿಗಳು ಅವರಿಗೆ ಅತ್ಯುತ್ತಮ ಅಂತಿಮ ನೆಲೆ ಇದೆ ಕದರಿಕ ಔಸಲು ಕಸಿ ಉಂಟು ಹುಲ್ಲಿತು ಆಲೈಹಿ ಮುಲ್ಲೀ ಔಸೈನ ಇಲೈಕ್ಯ ಪೂರ್ಣ ಬ್ಯೋಬಿಲ ಇಲಹ ಇಲ್ಲ ಹು ಆಲೈಹ ಕಲ್ಹುವ ಇಲೈಹಿ ಮಚದ ಓ ಪೈಗಂಬರರೆ ಅನೇಕ ಸಮುದಾಯಗಳು ಗತ್ತಿಸಿ ಹೋದ ನಂತರ ಈ ಸಮುದಾಯಕ್ಕೆ ಈ ರೀತಿ ನಾವು ನಿಮ್ಮನ್ನು ರಸೂಲರಾಗಿ ಮಾಡಿ ಕಳುಹಿಸಿರುತ್ತೇವೆ ನಾವು ನಿಮಗೆ ದಿವ್ಯವಾಣಿ ಮೂಲಕ ಅವತೀರ್ಣಗೊಳಿಸುತ್ತಿರುವ ಸಂದೇಶವನ್ನು ಇವರಿಗೆ ಓದಿ ಹೇಳಲಿಕ್ಕಾಗಿ ಅವರು ಅತ್ಯಂತ ಕರುಣಾಮಯಿಯಾಗಿರುವಾತನನ್ನು ನಿಷೇಧಿಸುತ್ತಾರೆ ಅವರೊಡನೆ ಹೇಳಿರಿ ಅವನೇ ನನ್ನ ಪಾಲಕಪ್ರಭು ಅವನ ಹೊರತು ಆರಾಧ್ಯನಾರೂ ಇಲ್ಲ نانو اون میلیه بروسه ی نیرسیده اونے ننا آشریا داتا وَلَوْ أَنَّ قُرْآنًا سُيِّرَتْ بِهِ الْجِبَالُ أَوْ قُطِّعَتْ بِهِ الْأَرْضُ أَوْ كُلُّ مَدِينَةٍ لُّوثًا بَلِ اللَّهُ الْأَمْرُ جَمِيعًا أَفَلَمْ يَنظُرُوا الَّذِينَ آمَنُوا أَنَّهُ لَوْ يَشَاءُ اللَّهُ لَهَدَنَا جَمِيعًا ಒಳಯಲು ದಿನ ಕಸೌ ತುಸಿ ನೌ ಕಾರ್ಯ ತುಸಿ ನೌ ಕಾರ್ಯು ಕರಿ ಅಚ್ಚಿಯವಾ ಇನ್ನಲ್ಲುಲ್ಮಿಯ ಪರ್ವತಗಳನ್ನು ಚಲಿಸುವಂತೆ ಅಥವಾ ಭೂಮಿಯನ್ನು ಸೀಳಿಬಿಡುವಂತೆ ಅಥವಾ ಮೃತರು ಸಮಾಧಿಯಿಂದ ಎದ್ದು ಮಾತಾಡುವಂತೆ ಮಾಡಿಬಿಡತಕ್ಕಂತಹ ಒಂದು ಕುರುಆನ್ ಅವತೀರ್ಣಗೊಳಿಸಲ್ಪಡುತ್ತಿದ್ದರೂ ಅವರು ನಂಬುತ್ತಿರಲಿಲ್ಲ ಇಂತಹ ದೃಷ್ಟಾಂತಗಳನ್ನು ತೋರಿಸಿಬಿಡುವುದೇನೂ ಕಷ್ಟ ಸಾಧ್ಯವಲ್ಲ ನಿಜವಾಗಿ ಸಕಲ ಕಾರ್ಯಗಳ ಪರಮಾಧಿಕಾರ ಅಲ್ಲಾಹನ ಕೈಯಲ್ಲೇ ಇದೆ ಅಲ್ಲಾಹು ಇಚ್ಛಿಸುತ್ತಿದ್ದರೆ ಸಕಲ ಮಾನವರಿಗೂ ಸನ್ಮಾರ್ಗದರ್ಶನ ನೀಡಿ ಬಿಡುತ್ತಿದ್ದನೆಂದು ತಿಳಿದು ಸತ್ಯ ಬೇಡಿಕೆಯ ಉತ್ತರವಾಗಿ ಯಾವುದಾದರೊಂದು ಕುರುಹು ತೋರಿಬರಬಹುದೆಂಬುದರ ಬಗ್ಗೆ ಇನ್ನೂ ಆಶೆಯಿಟ್ಟುಕೊಂಡಿರುವ ಸತ್ಯವಿಶ್ವಾಸಿಗಳು ನಿರಾಶರಾಗಲಿಲ್ಲವೇ ಸತ್ಯ ದುಷ್ಕರ್ಮಗಳ ಕಾರಣದಿಂದ ಅವರ ಮೇಲೆ ಅಥವಾ ಅವರ ಮನೆಯ ಸಮೀಪವೆಲ್ಲಾದರೂ ಒಂದಲ್ಲೊಂದು ವಿಪತ್ತು ಎರಗುತ್ತಲೇ ಇರುತ್ತವೆ ಇದು ಅಲ್ಲಾಹನ ವಾಗ್ದಾನ ಪೂರ್ತಿಗೊಳ್ಳುವವರೆಗೂ ನಿರಂತರವಾಗಿ ಮುಂದುವರಿಯುತ್ತಲೇ ಇರುವುದು ನಿಶ್ಚಯವಾಗಿಯೂ ಅಲ್ಲಾಹು ತನ್ನ ವಾಗ್ದಾನವನ್ನು ಉಲ್ಲಂಘಿಸುವುದಿಲ್ಲ ನಿಮಗಿಂತ ಮೊದಲು ಅನೇಕ ರಸೂಲರು ಪರಿಹಾಸ್ಯಗೊಳಿಸಲ್ಪಟ್ಟಿದ್ದಾರೆ ಆದರೆ ನಾನು ಸತ್ಯ ನಿಷೇಧಿಗಳನ್ನು ಯಾವಾಗಲೂ ಸಡಿಲು ಬಿಟ್ಟಿದ್ದೇನೆ ಮತ್ತು ಕೊನೆಗೆ ಅವರನ್ನು ಬಿಗಿಹಿಡಿದೆನು ಅನಂತರ ನನ್ನ ಶಿಕ್ಷೆ ಎಷ್ಟು ಕಠಿಣವಿತ್ತೆಂದು ನೋಡಿಕೊಳ್ಳಿರಿ ಅಸಮಲ್ವ ಓ ಇ ಮುನ್ನೂ ಲಿಲೋಕುಲ್ಸು ನದ್ಬಿ ಊ ನಮು ಬಿಮಲಾಲ್ ಅಭ್ಯರಿ ಪ್ರತಿಯೊಬ್ಬನ ಗಳಿಕೆಯ ಮೇಲೆ ದೃಷ್ಟಿ ಇರಿಸಿರುವ ಅಲ್ಲಾಹನಿಗೆ ಜನರು ಕೆಲವು ಭಾಗಿದಾರರನ್ನು ನಿಶ್ಚಯಿಸಿಕೊಂಡಿರುವರೆ ಅವನ ಬಗ್ಗೆ ಈ ಸಾಹಸವೇ ಓ ಪೈಗಂಬರರೆ ಅವರೊಡನೆ ಹೇಳಿರಿ ಅವುಗಳು ನಿಜಕ್ಕೂ ಅಲ್ಲಾಹನೇ ನಿಶ್ಚಯಿಸಿಕೊಂಡಿರುವ ಸಹಭಾಗಿಗಳಾಗಿದ್ದರೆ ಅವರು ಯಾರು ಯಾರೆಂದು ಅವರ ಹೆಸರತ್ತಿ ಹೇಳಿ ನೋಡೋಣ ಅಲ್ಲಾಹನು ತನ್ನ ಭೂಮಿಯಲ್ಲಿ ತಿಳಿದಿರದಂತಹ ಒಂದು ಹೊಸ ವಿಷಯವನ್ನು ನೀವು ಅವನಿಗೆ ತಿಳಿಸುತ್ತೀರಾ ಅಥವಾ ನೀವು ಸುಮ್ಮನೆ ಬಾಯಿಗೆ ಬಂದುದನ್ನು ಹೇಳಿಬಿಡುತ್ತೀರಾ ವಾಸ್ತವದಲ್ಲಿ ಸತ್ಯಾಹ್ವಾನವನ್ನು ನಿರಾಕರಿಸಿದವರಿಗೆ ಅವರ ಕುತಂತ್ರಗಳು ಮನೋಹರವಾಗಿಸಲ್ಪಟ್ಟಿವೆ ಮತ್ತು ಅವರು ಸನ್ಮಾರ್ಗದಿಂದ ತಡೆಯಲ್ಪಟ್ಟಿರುತ್ತಾರೆ ಯಾರನ್ನು ಅಲ್ಲಾಹು ಪಥಭ್ರಷ್ಟತೆಯಲ್ಲಿ ಹಾಕಿಬಿಡುತ್ತಾನೋ ಅವನಿಗಾರು ಮಾರ್ಗದರ್ಶಕನಿಲ್ಲ ಇಂತಹವರಿಗೆ ಇಹ ಜೀವನದಲ್ಲೇ ಶಿಕ್ಷೆಯಿದೆ ಮತ್ತು ಪರಲೋಕದ ಶಿಕ್ಷೆ ಇದಕ್ಕಿಂತಲೂ ಕಠಿಣವಾಗಿದೆ ಅವರನ್ನು ಅಲ್ಲಾಹನಿಂದ ರಕ್ಷಿಸುವವರು ಯಾರೂ ಇಲ್ಲ ನಸಲುಲ್ ಜನ್ನಚಿಲ್ಯಲ್ಮುತ್ತೋ ಚೀಲ್ ತಿಹಲ್ ಅಲ್ಹುಲು ಹಿಹ ದೇವಭಯವಿರಿಸಿಕೊಂಡವರಿಗೆ ವಾಗ್ದಾನ ಮಾಡಲಾಗಿರುವ ಸ್ವರ್ಗದ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿವೆ ಅದರ ಫಲಗಳಿಗೂ ನೆರಳಿಗೂ ಅಳಿವಿಲ್ಲ ದೇವಭಯವುಳ್ಳವರ ಅಂತಿಮ ಪರಿಣಾಮವಿದು ಮತ್ತು ಸತ್ಯ ನಿಷೇಧಿಗಳ ಅಂತಿಮ ಪರಿಣಾಮವು ನರಕಾಗ್ನಿಯೇ ಆಗಿದೆ ಇಲೈಹಿ ಓ ಪೈಗಂಬರರೆ ನಾವು ಹಿಂದೆ ಯಾರಿಗೆ ಗ್ರಂಥ ದಯಪಾಲಿಸಿದ್ದೇವೋ ಅವರು ನಿಮಗೆ ನಾವು ಅವತೀರ್ಣಗೊಳಿಸಿರುವ ಈ ಗ್ರಂಥದಿಂದ ಸಂತುಷ್ಟರಾಗಿದ್ದಾರೆ ವಿವಿಧ ಪಂಗಡಗಳಲ್ಲಿ ಕೆಲವರು ಇದರ ಕೆಲವು ವಿಷಯಗಳನ್ನು ಒಪ್ಪದವರೂ ಇದ್ದಾರೆ ನೀವು ಸ್ಪಷ್ಟವಾಗಿ ಹೀಗೆ ಹೇಳಿಬಿಡಿರಿ ನನಗೆ ಕೇವಲ ಅಲ್ಲಾಹನ ದಾಸ್ಯ ಆರಾಧನೆಯ ಆಜ್ಞೆ ನೀಡಲಾಗಿದೆ ಅವನೊಂದಿಗೆ ಇತರರನ್ನು ಸಹಭಾಗಿಗಳನ್ನಾಗಿಸುವುದನ್ನು ನಿಷೇಧಿಸಲಾಗಿದೆ ಆದುದರಿಂದ ನಾನು ಅವನ ಕಡೆಗೇ ಕರೆ ನೀಡುತ್ತೇನೆ ಮತ್ತು ನನ್ನ ಮರಳುವಿಕೆಯು ಆತನ ಕಡೆಗೇ ಇದೆ ನಾವು ಈ ಅರಬ್ಬಿ ಭಾಷೆಯ ಆದೇಶವನ್ನು ಈ ನಿರ್ದೇಶನದೊಂದಿಗೆ ನಿಮಗೆ ಅವತೀರ್ಣಗೊಳಿಸಿರುತ್ತೇವೆ ನಿಮಗೆ ಬಂದಿರುವ ಈ ಜ್ಞಾನದ ಬಳಿಕವೂ ನೀವು ಜನರ ಅಭಿಲಾಷೆಗಳನ್ನನುಸರಿಸಿದರೆ ಅಲ್ಲಾಹನ ಎದುರು ನಿಮಗೆ ಬೆಂಬಲಿಗರಾಗಲಿ ನಿಮ್ಮನ್ನು ಅವನ ಹಿಡಿತದಿಂದ ರಕ್ಷಿಸುವವರಾಗಲಿ ಯಾರೂ ಇರಲಾರರು ನಾವು ನಿಮಗಿಂತ ಮುಂಚೆಯೂ ಅನೇಕ ಸಂದೇಶವಾಹಕರನ್ನು ಕಳುಹಿಸಿದ್ದೆವು ಮತ್ತು ನಾವು ಅವರಿಗೆ ಪತ್ನಿಯರನ್ನು ಮಕ್ಕಳನ್ನು ನೀಡಿದ್ದೆವು ಯಾವ ಸಂದೇಶವಾಹಕನಿಗೂ ಅಲ್ಲಾಹನ ಅನುಮತಿಯಿಲ್ಲದೆ ಯಾವತ್ತೂ ನಿದರ್ಶನವನ್ನು ತಾನೇ ತಂದು ತೋರಿಸುವ ಸಾಮರ್ಥ್ಯವಿರಲಿಲ್ಲ ಪ್ರತಿಯೊಂದು ಯುಗಕ್ಕೂ ಒಂದು ಗ್ರಂಥವಿದೆ ಅಲ್ಲಾಹು ತನಗಿಷ್ಟ ಬಂದುದನ್ನು ಅಲಿಸಿ ಬಿಡುತ್ತಾನೆ ಮತ್ತು ತನಗಿಷ್ಟವಿದ್ದುದನ್ನು ಉಳಿಸುತ್ತಾನೆ ಉಮುಲ್ ಕಿತಾಬ್ ಅರ್ಥಾತ್ ಮಾತೃ ಗ್ರಂಥವು ಅವನ ಬಳಿಯಲ್ಲೇ ಇದೆ ವೋ ಪೈಗಂಬರರೆ ನಾವು ಇವರಿಗೆ ಕೊಡುತ್ತಿರುವ ದುಷ್ಪರಿಣಾಮದ ಬೆದರಿಕೆಯ ಒಂದಂಶವನ್ನು ನಾವು ನಿಮ್ಮ ಜೀವಮಾನದಲ್ಲೇ ತೋರಿಸಿದರು ಅಥವಾ ಅದು ಪ್ರಕಟವಾಗುವುದಕ್ಕೆ ಮುಂಚೆ ನಿಮ್ಮನ್ನು ಎತ್ತಿಕೊಂಡರೂ ಹೇಗಿದ್ದರು ಸಂದೇಶವನ್ನು ಮುಟ್ಟಿಸುವುದು ನಿಮ್ಮ ಕೆಲಸ ಮತ್ತು ಲೆಕ್ಕಾಚಾರ ಪಡೆಯುವುದು ನಮ್ಮ ಕೆಲಸ ನಾವು ಈ ಭೂಭಾಗದಲ್ಲಿ ಮುಂದೊತ್ತಿ ಬರುತ್ತಿರುವುದನ್ನು ಇದರ ಪರಿಧಿಯನ್ನು ಎಲ್ಲ ದಿಕ್ಕುಗಳಿಂದಲೂ ಮುದುಡಿಸುತ್ತ ಬರುತ್ತಿರುವುದನ್ನು ಇವರು ನೋಡುತ್ತಿಲ್ಲವೇ ಅಲ್ಲಾಹು ಅಧಿಕಾರ ನಡೆಸುತ್ತಾನೆ ಅವನ ತೀರ್ಮಾನವನ್ನು ಪುನರ್ವಿಮರ್ಶಿಸತಕ್ಕವನು ಯಾರೂ ಇಲ್ಲ ಮತ್ತು ಅವನಿಗೆ ಲೆಕ್ಕಾಚಾರ ಪಡೆಯುವುದರಲ್ಲಿ ಸ್ವಲ್ಪವೂ ವಿಳಂಬವಾಗುವುದಿಲ್ಲ ಇವರಿಗಿಂತ ಮುಂಚೆ ಗತಿಸಿದವರು ಮಹಾಮಹಾ ಕುತಂತ್ರಗಳನ್ನು ಹೂಡಿದ್ದರು ಆದರೆ ನಿರ್ಣಾಯಕವಾದ ತಂತ್ರವು ಸರ್ವಸಂಪೂರ್ಣವಾಗಿ ಅಲ್ಲಾಹನ ಕೈಯಲ್ಲೇ ಇದೆ ಯಾರು ಏನನ್ನು ಸಂಪಾದಿಸುತ್ತಿರುವನೆಂಬುದು ಅವನಿಗೆ ಗೊತ್ತಿದೆ ಯಾರ ಪರ್ಯವಸಾನವು ಶುಭಕರವಾಗುದೆಂದು ಈ ಸತ್ಯ ನಿಷೇಧಿಗಳು ಶೀಘ್ರವೇ ತಿಳಿಯುವರು ನೀವು ದೇವಸಂದೇಶವಾಹಕರಲ್ಲವೆಂದು ಈ ಸತ್ಯನಿಷೇಧಿಗಳು ಹೇಳುತ್ತಾರೆ ಹೇಳಿರಿ ನನ್ನ ಮತ್ತು ನಿಮ್ಮ ನಡುವೆ ಅಲ್ಲಾಹನ ಸಾಕ್ಷ್ಯವೇ ಸಾಕು ಮತ್ತು ದಿವ್ಯಗ್ರಂಥದ ಜ್ಞಾನವುಳ್ಳವನ ಸಾಕ್ಷ್ಯ ಸಾಕು